ಹರಿಕಥಾಮೃತ ಸಾರ ಗುರುಗಳ ಕರುಣದಿಂದಾಪನಿತು ಕೇಳುವೆ ಪರಮ ಭಗವದ್ಭಕ್ತರಿದನಾದರದೆ ಕೇಳುವುದು ಆದರದಿ ದರದೆ ಕೇಳುವುದು ಲಕ್ಷ್ಮೀದೇವಿ ಪರಮಾತ್ಮನ ದೌತ್ಯ ಕರ್ಮವನ್ನು ಯಾವ ರೀತಿ ಮಾಡ್ತಾಳೆ ಅಂತ ಈ ಪದ್ಯದಲ್ಲಿ ತಿಳಿಸ್ತಾರೆ ಇಂಥನಂತ ಅನಂತ ಗುಣಗಳ ಪ್ರಾಂತ ಕಾಣದೆ ಭಗವಂತಗೆ ಆಭರಣ ಆಯುಧ ಅಂಬರ ಆಲಯಗಳಾಗಿ ಸ್ವಾಂತದಲ್ಲಿ ನೆಲೆಗೊಳಿಸಿ ಪರಮದುರಂತ ದುರಂತ ಮಹಿಮನ ದೌತ್ಯಕರ್ಮ ನಿರಂತರದಲ್ಲಿ ಮಾಡುತ್ತಲೇ ತದ ಅಧೀನತ್ವ ಪರಮಾತ್ಮನ ಗುಣಗಳು ಅನಂತಾನಂತ ಒಂದೊಂದು ಗುಣಗಳು ಕೂಡ ಅನಂತ ಅನಂತವಾಗಿ ಅವುಗಳಿಗೆ ಪ್ರಾಂತ ಅಂದರೆ ಕೊನೆ ಅನ್ನೋದೇ ಇಲ್ಲ ಇಂಥ ಅನಂತ ಅನಂತ ಗುಣಗಳ ಪ್ರಾಂತ ಕಾಣದೆ ಕೊನೆ ಇದ್ದರೆ ತಾನೇ ಕಾಣಿಸ್ಲಿಕ್ಕೆ ಕೊನೆ ಅನ್ನೋದೇ ಇಲ್ಲ ಅಂತಹ ಗುಣಗಳನ್ನು ಮಹಾಲಕ್ಷ್ಮಿ ಪ್ರಾಂತ ಕಾಣದೆ ಎಷ್ಟು ಚಿಂತನೆ ಮಾಡಿದರೂ ಕೂಡ ಸಾಕನೆಯನ್ನು ಪರಿಪೂರ್ಣ ಮಾಡಲಿಕ್ಕೆ ಸಾಧ್ಯ ಇಲ್ಲ ಭಗವಂತನಿಗೆ ನಾಲ್ಕು ರೀತಿಯಾಗಿರ್ತಕ್ಕಂಥ ಸೇವೆಯನ್ನು ಮಾಡ್ತಾಳೆ ಎಲ್ಲ ಕಾಲದಲ್ಲೂ ಕೂಡ ಭಗವಂತನನ್ನು ಪ್ರತ್ಯಕ್ಷವಾಗಿ ನೋಡಿ ಉಪಾಸನೆ ಮಾಡ್ತಾಳೆ ಆದರೆ ಅವನ ಎಲ್ಲ ಗುಣಗಳನ್ನು ಕಂಡು ಉಪಾಸನೆ ಮಾಡಿ ಮುಗಿಸೋದಕ್ಕೆ ಲಕ್ಷ್ಮೀ ಸಾಧ್ಯ ಇಲ್ಲ ದೇಶತಃ ಕಾಲತಃ ನಿತ್ಯಳಾಗಿ ಪರಮಾತ್ಮನ ಜೊತೆಗೇ ಇದ್ದು ಅನಂತ ಗುಣಗಳನ್ನು ಪ್ರತ್ಯಕ್ಷವಾಗಿ ಕಂಡು ಉಪಾಸನೆ ಮಾಡಿದರೂ ಕೂಡ ಪರಿಪೂರ್ಣವಾಗಿ ಮುಗಿ ಮುಗಿಯಿತು ಅಂತಿಲ್ಲ ಬೇರೆ ಬ್ರಹ್ಮಾದಿ ದೇವತೆಗಳೆಲ್ಲರಿಗಿಂತ ಹೆಚ್ಚು ಪರಮಾತ್ಮನನ್ನು ಉಪಾಸನೆ ಮಾಡ್ತಕ್ಕಂಥವಳು ನೋಡ್ತಕ್ಕಂಥಳು ಅದೇ ರೀತಿಯಾಗಿ ಲಕ್ಷ್ಮೀ ದೇವಿ ತನ್ನ ಮತ್ತು ಇತರರ ಗುಣಗಳನ್ನು ಮಾತ್ರ ಪೂರ್ತಿಯಾಗಿ ಅನಾಲೋಚನೆಯವಾಗಿ ಕಾಣ್ತಾಳೆ ಅಂತ ಲಕ್ಷ್ಮೀ ಜ್ಞಾನವನ್ನು ಹೇಳೋ ಸಂದರ್ಭದಲ್ಲಿ ಈಶಾದ ಅನ್ಯ ಹತ್ರ ಸ್ವಪರಗತ ಅನಾಲೋಚನೀಯ ಸರ್ವವಿಷಯಕ ಜ್ಞಾನಂ ಲಕ್ಷ್ಮೀ ಜ್ಞಾನಂ ಅಂತ ತನ್ನ ವಿಷಯ ಆಗಲಿ ಬ್ರಹ್ಮ ದೇವತೆಗಳಿಂದ ಹಿಡಿದು ತೃಳಜೀವರ ಪರ್ಯಂತ ಎಲ್ಲ ವಿಚಾರವನ್ನು ಕೂಡ ಅನಾಲೋಚನೀಯವಾಗಿ ಲಕ್ಷ್ಮೀ ತಿಳ್ಕೊಳ್ತಾಳೆ ಆದರೆ ಪರಮಾತ್ಮನ ಜೊತೆಗೆ ಅನಾದಿ ಕಾಲದಿಂದ ಅನಂತ ಕಾಲದ ಇದ್ದು ಪ್ರತ್ಯಕ್ಷ ದರ್ಶನಾದಿಗಳನ್ನು ಮಾಡಿದರೂ ಕೂಡ ಆ ಪರಮಾತ್ಮನ ಬಗ್ಗೆ ಪೂರ್ಣವಾಗಿರ್ತಕ್ಕಂಥ ಉಪಾಸನೆ ಅನ್ನೋದು ಲಕ್ಷ್ಮಿಯಿಂದನೂ ಕೂಡ ಸಾಧ್ಯ ಇಲ್ಲ ಇಂತಹ ಲಕ್ಷ್ಮೀದೇವಿ ಭಗವಂತಗೆ ಆಭರಣ ಆಯುಧ ಅಂಬರ ಆಲಯಗಳಾಗಿ ಅಂತೇಳಿ ಸೃಷ್ಟಿಕಾಲದಲ್ಲೂ ಪರಮಾತ್ಮನಿಗೆ ಧಾಮತ್ರಯ ಅಂದರೆ ಮುಕ್ತ ಸ್ಥಾನ ಅದು ಲಕ್ಷ್ಮ್ಯಾತ್ಮಕವಾಗಿರ್ತಕ್ಕಂಥದ್ದು ಅಂತ ಉಪನಿಷತ್ತು ಹೇಳಕ್ಕೆ ಶ್ವೇತದ್ವೀಪ ಅನಂತಾಸನ ವೈಕುಂಠ ಇವೆಲ್ಲ ಅದೇ ರೀತಿಯಾಗಿ ಪ್ರಳಯ ಕಾಲದಲ್ಲೂ ಕೂಡ ಲಕ್ಷ್ಮೀದೇವಿ ಪರಮಾತ್ಮನ ಜೊತೆಗೆ ಇರ್ತಾಳೆ ವಾದರಾಜರು ವೈಕುಂಠ ವರ್ಣನೆಯಲ್ಲಿ ತಿಳಿಸ್ತಾರೆ ಶ್ರೀದೇವಿ ತಾನೇ ತ್ರಿಧಾಮನ ಮನೆಯಾಗಿ ಆದಿ ಅಂತ್ಯಗಳಿಲ್ಲದಂತೆ ಬೋಧ ಸುಖ ರೂಪಳಾಗಿ ಪೂರ್ವದ ವೇದಗಳೇ ಓದುತ್ತಿಹವು ಅಂದರೆ ವೇದಗಳು ಕೂಡ ಹೇಳ್ತಾ ಇದೆ ಅನಾದಿ ಕಾಲದಿಂದ ಅನಂತ ಕಾಲದಲ್ಲಿ ಪ್ರಳಯದ ಕಾಲದಲ್ಲೂ ಕೂಡ ಲಕ್ಷ್ಮೀದೇವಿ ಪರಮಾತ್ಮನ ಜೊತೆಗೆ ಇರ್ತಾಳೆ ಸೃಷ್ಟಿಕಾಲದಲ್ಲಿ ಧಾಮತ್ರೆಯದೊಳಗೂ ಮುಕ್ತ ಸ್ಥಾನಗಳಲ್ಲಿ ಇಪ್ಪತ್ನಾಲ್ಕು ತತ್ವಗಳಿಲ್ಲದೇ ಇರೋದ್ರಿಂದ ಲಕ್ಷ್ಮೀದೇವಿ ತಾನೇ ಭೂಷಣ ಆಯುಧ ವಸ್ತ್ರ ಅರಮನೆ ಮಂಟಪ ಎಲ್ಲವೂ ಆಗಿ ಇರ್ತಾಳೆ ಪರಮಾತ್ಮನ ಮೊಟ್ಟ ಮೊದಲ ಹರಿದಾಸಿ ಅಂತಾದರೆ ಲಕ್ಷ್ಮೀದೇವಿ ಕೋಟಿ ಕೋಟಿ ವೃತ್ಯರೆರಳೋ ಹಾಟಕಾಂಬರನ ಸೇವೆ ಸಾಟಿ ಇಲ್ಲದೆ ಮಾಡಿ ಪೂರ್ಣ ನೋಟದ್ರಿಂದ ಸುತಿ ಸುತಿ ಹೇಳು ಏನು ಧನ್ಯಳೋ ಲಖುಮಿ ಎಂಥ ಮಾನ್ಯಳೋ ಅಂತೇಳಿ ಲಕ್ಷ್ಮೀದೇವಿ ಪರಮಾತ್ಮನ ಎಲ್ಲ ಕಾರ್ಯವನ್ನು ತಾನೇ ಮಾಡ್ತಾಳೆ ವಾದಿರಾಜರು ಹೇಳೋಂಗೆ ತತ್ವಗಳಿಗೆ ಅಧಿಪತಿ ಅತಿದೂರವಾದ ದೇಶದಲ್ಲಿ ಜಗತ್ತಿನ ಪ್ರಳಯ ಕಾಲದಲ್ಲಿ ಭರ್ತಗೆ ರಮೆ ತಾನೇ ಭೂಷಣ ಆಯುಧ ಲಿಂಗ ವಸ್ತ್ರ ಮಾಲೆಗಳಾಗಿ ಹೇಳುಗಡ ಮಂದಾರ ಕುಸುಮ ಮಾಲೆ ತಾನಾದಳು ಗಂಧ ಪರಿಮಳವಾದಳು ಮಂದ ಮಾರುತನಂತೆ ಸುಳಿದಳು ಇಂದಿರೇ ಇರವನು ಏನೆಂಬೆ ಇವಳು ಈ ರೀತಿಯಾಗಿ ಇರ್ತಕ್ಕಂಥದ್ದು ಲಕ್ಷ್ಮೀದೇವಿ ಇವಳ ಮಹಿಮೆಯೇ ವರ್ಣನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಸಾಮಾನ್ಯರಿಗೆ ಹೀಗೆ ಪರಮಾತ್ಮನಿಗೆ ಆಭರಣ ಆಲಯ ಛತ್ರ ಚಾಮಾರ ವ್ಯಜನ ಪರ್ಯಂಕ ಪಾತ್ರ ರೂಪದಲ್ಲಿ ನಿಂತು ಹೀಗೆ ಎಲ್ಲವೂ ತಾನೇ ಆಗಿ ಲಕ್ಷ್ಮೀದೇವಿ ಪರಮಾತ್ಮನನ್ನು ಸ್ತೋತ್ರ ಮಾಡ್ತಾಳೆ ಸ್ವಾಂತದಲ್ಲಿ ನೆಲೆಗೊಳಿಸಿ ದೌತ್ಯಕರ್ಮ ನಿರಂತರದಲ್ಲಿ ಮಾಡುತ್ತಲೇ ಸ್ವಾಂತದಲ್ಲಿ ಅಂದರೆ ಹೃದಯದೊಳಗೆ ಪ್ರಿಯಕರನಾಗಿರ್ತಕ್ಕಂಥ ಪರಮಾತ್ಮನನ್ನು ಪತಿಯಾಗಿರ್ತಕ್ಕಂಥ ಪರಮಾತ್ಮನನ್ನು ಆರಾಧನೆ ಮಾಡ್ತಾಳೆ ಲಕ್ಷ್ಮೀ ಲಕ್ಷ್ಮೀದೇವಿ ದೌತ್ಯಕರ್ಮ ಯಾವ ರೀತಿ ಮಾಡ್ತಾಳೆ ದೌತ್ಯ ಅಂದರೆ ಸೇವಕತನ ಅಥವಾ ದಾಸ್ಯತ್ವ ಅನ್ನೋದನ್ನು ಪರಮ ಮುಖ್ಯವೃತ್ತಿಯಿಂದ ವೇದಗಳಿಗೆ ಅಭಿಮಾನಿಯಾಗಿ ಸಜ್ಜರಿಗೆ ಸಜ್ಜನರಿಗೆ ವೇದಗಳ ಮೂಲಕ ಪರಮಾತ್ಮನ ಮಹಿಮೆಗಳನ್ನು ತಿಳಿಸ್ತಾಳೆ ಅವನು ಹೇಳಿ ವಿಧಿ ನಿಷೇಧ ಶ್ರುತಿ ಸ್ಮೃತಿ ಹರೆಯರಾಜ್ಞ ಅಂತ ಶ್ರುತಿ ಅಂದರೆ ವೇದಗಳು ಸ್ಮೃತಿ ಅಂದರೆ ಪುರಾಣಗಳು ಆ ಮೂಲಕ ಜಗತ್ತಿಗೆ ಭಗವಂತ ಮಾಡಿರ್ತಕ್ಕಂಥ ಶಾಸನವನ್ನ ವಿಧಿ ನಿಷೇಧಗಳ ಸಂದೇಶವನ್ನ ಸಜ್ಜನರಿಗೆ ತಂದು ಅದನ್ನು ಕೊಡೋದ್ರಿಂದ ಅಂತ ಲಕ್ಷ್ಮೀ ದೇವಿಯನ್ನು ಕರೆಯೊಂದು ಅಂ ಪರಮಾತ್ಮಾ ನಮ್ಮ ಸೊಹೃದಿ ತನ್ನ ಹೃದಯದಲ್ಲೇ ಧಾರಣೆ ಮಾಡಿದಾಳೆ ನಯತಿ ವೇದಾ ವೇದಾದಿ ಅಧ್ಯಯತೃ ಸಜ್ಜನ ಮನಸ್ಸು ಚೇತೆಯ ಆ ವೇದದ ಆಂತರ್ಯವನ್ನು ಮಹಿಮೆಯನ್ನು ಎಲ್ಲ ಸಜ್ಜನರ ಮನಸ್ಸಿಗೆ ದಾಟುವಂತೆ ಲಕ್ಷ್ಮೀದೇವಿ ಅದನ್ನು ತಂದು ಮುಟ್ಟಿಸ್ತಾಳೆ ಪರಮ ಮುಖ್ಯ ವೃತ್ತಿಯಿಂದ ವೇದಾಭಿಮಾನಿ ತನ್ನ ಗಂಡನ ಮಹಿಮೆಗಳನ್ನು ಆ ವೇದಗಳ ಮೂಲಕ ಪುರಾಣಗಳ ಮೂಲಕ ಜಗತ್ತಿನಲ್ಲಿರ್ತಕ್ಕಂಥ ಸಜ್ಜನರಿಗೆ ಸಾಧನೆಗಾಗಿ ತಂದು ಅದನ್ನು ಉಪದೇಶ ಮಾಡ್ತಾಳೆ ತಂದು ತಲುಪಿಸ್ತಾಳೆ ಆದ್ದರಿಂದ ಲಕ್ಷ್ಮೀ ದೇವಿ ಆಮ್ರಣೀ ಶಬ್ದವಾಚ್ಯ ಅವಳ ಈ ರೀತಿಯಾಗಿ ಕರೀತಾರೆ ನಾಯಕನ ಗುಣಗಳನ್ನು ಬಣ್ಣನೆ ಮಾಡೋದು ಅವನ ಸಂದೇಶವನ್ನ ತಂದು ನೀಡೋದು ಇದೆಲ್ಲ ಕೂಡ ದೂತ ಅಥವಾ ಸೇವಕ ಮಾಡುವಂತಹ ಕೆಲಸ ದೂತ ಸೇವಕ ಮೇಲ್ನೋಟಕ್ಕೆ ಒಂದೇ ಅರ್ಥ ಕಂಡ್ರು ಕೂಡ ದೂಗತೌ ಅವನು ದೂತ ಅಂತ ದೂತನಾಗಿರ್ತಕ್ಕಂಥವನು ಆ ಸ್ಥಳದಲ್ಲೇ ಇದ್ದು ಕೆಲಸ ಮಾಡ್ತಾನೆ ಎಲ್ಲಿಂದೆಲ್ಲಿಗೋ ಹೋಗಿ ಕೂಡ ಕೆಲಸ ಮಾಡ್ತಾನೆ ಗ ಗತೌ ಗಮನ ಏ ಗತ್ಯರ್ಥಕಾಹ ತೇ ಜ್ಞಾನಾರ್ಥಕ ಅಂತ ಜ್ಞಾನ ಅನುಸಂಧಾನ ಸಹಿತವಾಗಿ ಪರಮಾತ್ಮನ ಇಚ್ಛೆಯಂತೆ ಕಾರ್ಯಗಳನ್ನು ಮಾಡ್ತಕ್ಕಂಥವಳು ಲಕ್ಷ್ಮೀದೇವಿ ಈ ದೌತ್ಯ ಕರ್ಮವನ್ನು ಅನಾದಿ ಕಾಲದಿಂದಲೂ ಕೂಡ ಲಕ್ಷ್ಮೀದೇವಿ ಪರಮಾತ್ಮನ ಜೊತೆಗೆ ಇದ್ದು ಮಾಡ್ತಾಳೆ ನಿರಂತರವಾಗಿ ಮಾಡ್ತಾಳೆ ವೇದಾಭಿಮಾನಿಯಾಗಿ ಉಪ್ ಮಂತ್ರಗಳು ಹೇಳ್ತಾ ಇದೆ ಏತಾವನಸ್ಯ ಮಹಿಮಾ ಅಥೋ ಜಾಯಾಶ್ಚ ಪುರುಷ ಅಂತ ಭಗವಂತನ ಮಹಿಮೆ ಇಷ್ಟೇ ಏನು ಅಂತ ಕೇಳಿದ್ರೆ ಇನ್ನೂ ಇದೆ ಹೇಳಿ ಮುಗಿಸಲಾರದಷ್ಟಿದೆ ಅಂತಾಳೆ ಲಕ್ಷ್ಮೀದೇವಿ ಮನುಷ್ಯ ಅಥವಾ ಸಾಧಕ ಮಾಡಬೇಕಾಗಿರತಕ್ಕಂಥ ವಿಧಿ ನಿಷೇಧಗಳನ್ನು ತಿಳಿಸಿ ಜೀವರಿಗೆ ಎಚ್ಚರಿಕೆಯನ್ನು ಕೊಡ್ತಾಳೆ ನನ್ನನ್ನು ಸದಾ ಸ್ತೋತ್ರ ಮಾಡಿ ಎಂದೂ ಮರೆಯಬೇಡಿ ಅದೇ ರೀತಿಯಾಗಿ ಪರಮಾತ್ಮನನ್ನು ಸ್ತೋತ್ರ ಮಾಡ್ರಿ ಆಗ ಪರಮಾತ್ಮ ನಿಮ್ಮನ್ನು ಸದಾಕಾಲ ಎಲ್ಲ ವಿಪತ್ತುಗಳಿಂದ ಕೂಡ ರಕ್ಷಣೆ ಮಾಡ್ತಾಳೆ ಇಷ್ಟೆಲ್ಲ ಪರಮಾತ್ಮನ ಸಂದೇಶಗಳನ್ನು ಜಗತ್ತಿಗೆ ಮುಟ್ಟಿಸಿದ್ರು ಕೂಡ ತದ ಅಧೀನತ್ವ ಇದ್ದಳು ಸರ್ವ ಸರ್ವಜ್ಞ ಸರ್ವಶಕ್ತ ಸಕಲ ಗುಣಪೂರ್ಣನಾಗಿರ್ತಕ್ಕಂಥ ಬ್ರಹ್ಮವಾಯುಗಳಿಗಿಂತಲೂ ಗುಣದಲ್ಲಿ ಕೋಟಿ ಗುಣದಿಂದ ಉತ್ತಮಳಾಗಿದ್ದರೂ ಕೂಡ ನಾನು ಆ ಪರಮಾತ್ಮನ ಅಧೀನದಲ್ಲೇ ಅವನ ಅನುಗ್ರಹದಿಂದಲೇ ಈ ಎಲ್ಲ ಕಾರ್ಯವನ್ನು ಮಾಡ್ತೀನಿ ಅಂತ ಜಗತ್ತಿನ ಸೃಷ್ಟಿ ಸ್ಥಿತಿ ಎಲ್ಲವನ್ನು ಲಕ್ಷ್ಮೀದೇವಿ ತಾನೇ ಮಾಡ್ತಾಳೆ ಇದೆಷ್ಟೆಲ್ಲ ಶಕ್ತಿ ಹೇಗೆ ಬಂತು ಅಂತ ಶ್ರೀಯತ್ ಕಟಾಕ್ಷ ಬಲವತ್ ಅಂದರೆ ಪರಮಾತ್ಮನ ಒಂದು ಕೃಪಾ ಕಟಾಕ್ಷದ ಅನುಗ್ರಹದಿಂದ ಇಂತಹ ಸಾಮರ್ಥ್ಯ ಬಂತು ಅಂತ ಲಕ್ಷ್ಮೀದೇವಿ ಹೇಳ್ತಾಳೆ ಅಂತಹ ಶ್ರೀಯತ್ ಕಟಾಕ್ಷ ಬಲವ ತದಿತಂ ನಮಾಮಿ ಅಂತ ಆ ಲಕ್ಷ್ಮೀದೇವಿಗೆ ಅಂಥ ಮಹಾನ್ ಶಕ್ತಿ ಕೊಟ್ಟಿರ್ತಕ್ಕಂಥ ಪರಮಾತ್ಮನಿಗೆ ನಮೋ ನಮಃ ಅಂತ ಭಗವಂತನಿಗೆ ಹೋಲಿಕೆ ಮಾಡಿದ್ರೆ ಲಕ್ಷ್ಮೀದೇವಿ ಶಕ್ತಿ ಏನಿದ್ರೂ ಇಷ್ಟೇ ಬಹಳ ಸೀಮಿತ ಅಂತ ಆದ್ದರಿಂದ ಫಲ ಜ್ಞಾನ ಸೌಂದರ್ಯಾದಿ ಸಕಲ ಗುಣಗಳಿಗಿಂತಲೂ ಅನಂತಾನಂತ ಪಟ್ಟು ಹೆಚ್ಚು ಗುಣ ಇರತಕ್ಕಂತಹ ಪರಮಾತ್ಮನ ಗುಣಗಳಿಗೆ ಲಕ್ಷ್ಮೀದೇವಿ ತಾನೇ ಮನಸ್ಕೊತು ಅವನ ಅಧಿ ಅದ ಅಧೀನತ್ವವನ್ನು ಸಂತೋಷದಿಂದ ಒಪ್ಪಿಕೊಂಡು ಅದರಲ್ಲಿ ಸುಖವನ್ನು ಹೊಂದುತ್ತಾಳೆ ಲಕ್ಷ್ಮಿ ತಾನೇ ಅಂತಹ ಪರಮಾತ್ಮನ ಪಾದಕಮಲದ ಸೇವೆಯನ್ನು ಸದಾಕಾಲ ಮಾಡಿ ಸುಖ ಅದಕ್ಕೆ ಉಪನಿಷತ್ತು ಹೇಳುತ್ತೆ ಸ್ವಯಂ ಇಂದಿರೈವ ಪತಿಮಾನ ಕರಿ ಗೃಹಕರ್ಮ ಯತ್ ಕತೆ ಸುತರಾಂ ಅಪಿ ಕಿಂಕರಿ ದಶ ಶತ ಶತೀ ಮಹಿತಾ ತ್ರಯಂ ಅತ್ರ ವರ್ಣಯತಿ ವೇತ್ಮಣಿಕ ಅಂತ ಕೋಟಿ ಕೋಟಿ ಮೃತ್ಯರಿರಲು ಹಾಟಕಾಂಬರನ ಸೇವೆ ಸಾಟಿ ಇಲ್ಲದೆ ಮಾಡಿ ಪೂರ್ಣ ನೋಟದಿಂದ ಸುಖಿ ಹೇಳು ಏನು ಧನ್ಯೇಳೋ ಲಕ್ಷ್ಮೀ ಎಂಥ ಅಮ್ಮನ್ಯೇಳೋ ಅಂತ ಲಕ್ಷ್ಮಿಗೆ ಧನ್ಯ ಅಂತನೂ ಒಂದು ಶಬ್ದಿಂದ ಕರೆಯುವಂದು ಪರಮಾತ್ಮನ ನಂತರದಲ್ಲಿ ಲಕ್ಷ್ಮೀದೇವಿಯನ್ನು ಸರ್ವ ಶಬ್ದವಾಚ್ಯದ ಧನ್ಯಾ ಶಬ್ದಕ್ಕೇನು ಅಂದರೆ ಅನಪೇಕ್ಷಿತ ಗುಣೈ ಸರ್ವೈಹಿ ಧನ್ಯಾ ಇತ್ಯುಚ್ಛತೆ ಬುದೈಹೀನ್ ಯಾರಿಂದಲೂ ಏನನ್ನು ಅಪೇಕ್ಷೆ ಮಾಡೋದೇ ಇರೋದರಿಂದ ಅವಳಿಗೆ ಧನ್ಯ ಅನ್ನೋ ಹೆಸರು ಇಂತಹ ಲಕ್ಷ್ಮೀದೇವಿ ಪರಮಾತ್ಮನ ಪತ್ನಿ ಜಗತ್ತಿಗೆ ಒಡತಿಯಾಗಿರ್ತಕ್ಕಂಥವಳು ಅಷ್ಟೆಲ್ಲ ವೈಭವ ಇದ್ದರೂ ಕೂಡ ಮತ್ತು ಅವಳಿಗೆ ಆ ಲಕ್ಷ್ಮೀ ಪರಮಾತ್ಮನ ಸೇವೆ ಮಾಡಲಿಕ್ಕೆ ಕೋಟಿ ಕೋಟಿ ಬರುತ್ತಿರೋ ಒಬ್ಬರಿಬ್ಬರಲ್ಲ ಆದರೂ ಕೂಡ ಹಾಟಕಾಂಬರನ ಕಾಂಬರನ ಸೇವೆ ಪ್ರೀತಿಯಿಂದ ತಾನೇ ಎಲ್ಲವನ್ನು ಮಾಡ್ತಾಳೆ ಲಕ್ಷ್ಮೀದೇವಿ ಅದನ್ನು ದಾಸರ ಹೇಳಿದ್ರು ದೌತ್ಯ ಕರ್ಮವನ್ನು ನಿರಂತರದಲ್ಲಿ ಮಾಡುತ್ತಲೀರಿ ಯಾವುದೋ ಒಂದು ಯುಗ ಅಥವಾ ಒಂದು ಕಾಲ ಅಂತಲ್ಲ ಭೂತ ಭವಿಷ್ಯತ್ ವರ್ತಮಾನ ಎಲ್ಲ ಕಾಲದಲ್ಲೂ ಕೂಡ ಲಕ್ಷ್ಮೀ ದೇವಿ ಪರಮಾತ್ಮನ ಎಲ್ಲ ಕಾರ್ಯವನ್ನು ಕೂಡ ತಾನೇ ಮಾಡ್ತಾಳೆ ಇಂತಹ ಲಕ್ಷ್ಮೀದೇವಿ ಇಷ್ಟೆಲ್ಲ ಸಾಮರ್ಥ್ಯ ಹೆಂಗೆ ಬಂತು ಅಂದರೆ ಅಕ್ಷರ ಪುರುಷಳು ಅಂತ ಲಕ್ಷ್ಮೀ ದೇವಿಯನ್ನು ಕರೆಯೋದು ಪುಂವತ್ ಶಕ್ತಿ ಮತ್ತು ಸ್ತ್ರೀ ಅಂತ ಪುರುಷ ಏನೆಲ್ಲ ಮಾಡಬಲ್ಲನೋ ಅಂತಹ ಸಾಮರ್ಥ್ಯ ಅಂತಹ ಪರಮಾತ್ಮ ಸರ್ವೋತ್ತಮನಾಗಿರ್ತಕ್ಕಂಥ ಪರಮಾತ್ಮನ ಅನುಗ್ರಹದಿಂದ ಪಡೆದಿರ್ತಕ್ಕಂಥಳು ಲಕ್ಷ್ಮೀದೇವಿ ಆದ್ದರಿಂದ ಅಕ್ಷರ ಪುರುಷಳು ಅಂತ ನಿತ್ಯ ಮುಕ್ತಳು ಅಂತ ಹೀಗೆ ಭಗವಂತನಿಗೆ ಆಭರಣ ಆಲಯ ಅಂಬರ ಎಲ್ಲವೂ ಆಗಿ ಲಕ್ಷ್ಮೀ ಅನಂತ ರೂಪಗಳಿಂದ ಪರಮಾತ್ಮ ಸೇವೆಯನ್ನು ನಿರಂತರದಲ್ಲಿ ಮಾಡ್ತಾಳೆ ಬರೀ ನಿತ್ಯದಲ್ಲಿ ಒಮ್ಮೆ ಅಂತಲ್ಲ ನಿರಂತರದಲ್ಲಿ ಮಾಡ್ತಾಳೆ ಲಕ್ಷ್ಮೀದೇವಿ ಆಧಾರದಿಂದ ಮಾಡ್ತಾಳೆ ಇಂತಹ ಲಕ್ಷ್ಮೀ ದೇವಿ ಆಮ್ರಣಿ ವೇದಾಭಿಮಾನಿ ಪರಮ ಮುಖ್ಯ ವೃತ್ತಿಯಿಂದ ಆ ವೇದಗಳನ್ನು ಸಜ್ಜನರಿಗೆ ಸಾಧನೆಗೆ ಏನು ಬೇಕೋ ಆ ವೇದದ ಆಂತರ್ಯವನ್ನು ರಹಸ್ಯ ಪ್ರಮೇಯಗಳನ್ನು ಕೂಡ ತಂದು ಜಗತ್ತಿನಲ್ಲಿರ್ತಕ್ಕಂಥ ಸಜ್ಜನರಿಗೆ ತಲುಪಿಸ್ತಾಳೆ ಇಂಥ ಮಹಾಧೌತ್ಯ ಕಾರ್ಯ ಅಂದರೆ ಲಕ್ಷ್ಮೀ ದೇವಿಯನ್ನು ಬಿಟ್ಟರೆ ಇನ್ನು ಯಾರೂ ಮಾಡಲಿಕ್ಕೆ ಸಾಧ್ಯ ಇಲ್ಲ ಲಕ್ಷ್ಮೀ ಬ್ರಹ್ಮಾದಿಗಳಿಂದ ಪೂಜಿತನಾಗಿರ್ತಕ್ಕಂಥ ಕ್ಷರ ಅಕ್ಷರ ಪುರುಷ ಪೂಜಿತ ಪಾದ ಪುರುಷೋತ್ತಮ ಅಂತೆಲ್ಲ ಏನು ಪರಮಾತ್ಮ ಕರೆಸ್ಕೋತಾನೆ ಅಂಥ ಪರಮಾತ್ಮನಿಗೆ ಗದ ಪದ್ಮ ಮೊದಲಾಗಿರ್ತಕ್ಕಂಥ ಆಯುಧ ರೂಪದಲ್ಲಿ ಸೇವೆ ಮಾಡ್ತಾಳೆ ರತ್ನ ಹಾರಾದಿ ಆಭರಣಗಳು ಅವು ಎಲ್ಲ ಕೂಡ ಲಕ್ಷ್ಮ್ಯಾತ್ಮಕವಾಗಿರುವಂಥದ್ದು ಆ ರೀತಿಯಾಗಿ ಅದನ್ನು ಸೇವೆ ತಾನೇ ಪೀತಾಂಬರ ವಸ್ತ್ರ ಮೊದಲಾಗಿರ್ತಕ್ಕಂಥದ್ದು ನಾನಾ ರೂಪದಿಂದ ವಸ್ತ್ರವೂ ಕೂಡ ಲಕ್ಷ್ಮ್ಯಾತ್ಮಕವಾಗಿರೋದು ಆ ರೀತಿಯಾಗಿ ಆಲಯ ಅಂದರೆ ಶ್ವೇತದ್ವೀಪ ಅನಂತಾಸನ ವೈಕುಂಠ ಅಂತ ಹೀಗೆ ಅನಂತ ರೂಪಗಳಿಂದ ನಿತ್ಯದಲ್ಲೂ ಕೂಡ ಪರಮಾತ್ಮನ ಸೇವೆಯನ್ನು ಮಾಡುವಂತಹ ಅದ್ಭುತ ಕೈಂಕರ್ಯವನ್ನು ಲಕ್ಷ್ಮೀದೇವಿ ಮಾಡ್ತಾಳೆ ಅಪಾರ ಮಹಿಮನಾಗಿರ್ತಕ್ಕಂಥ ಗುಣ ರೂಪ ಕ್ರಿಯಾದಿಗಳ ಅಂತವನ್ನು ಪ್ರಾಂತ ಕಾಣದೆ ಅಂದರೆ ಕೊನೆಯಂತೆ ಈ ರೀತಿಯಾಗಿ ಇಲ್ಲ ಅದು ಇದ್ದಿದ್ದರೆ ಲಕ್ಷ್ಮೀದೇವಿ ಕಾಣ್ತಿದ್ಲು ಪರಮಾತ್ಮನ ಗುಣಗಳು ಅನಂತ ಆದಿ ಮಧ್ಯ ಅಂತ್ಯ ಅಂತ ಗುರುತಿಸೋಕೆ ಸಾಧ್ಯ ಇಲ್ಲ ಇಷ್ಟು ಅನಾದಿ ಕಾಲದಿಂದ ಮಾಡಿದರೂ ಕೂಡ ಸಾಕಲ್ಯನ್ನು ಪರಿಪೂರ್ಣ ಮಾಡಲಿಕ್ಕೆ ಸಾಧ್ಯ ಇಲ್ಲ ಹೀಗೆ ಪರಮಾತ್ಮನ ಚರಣಧಾಸಿಯಾಗಿ ಪರಮಾತ್ಮನ ಅಧೀನತೆಯನ್ನು ಕಿಂಚಿತ್ತು ಕೋಪ ತಾಪಗಳಿಲ್ಲದೆ ಇದ್ದಂಗೆ ಅದನ್ನು ಆನಂದದಿಂದ ಅನುಭವಿಸ್ತಾಳೆ ಲಕ್ಷ್ಮೀ ದೇವಿ ಅಂತ ಹೀಗೆ ಸ್ವಾಂತದಲ್ಲಿ ನೆಲೆಗೊಂಡು ತನ್ನ ಹೃದಯದಲ್ಲೇ ಪರಮಾತ್ಮನಿಟ್ಕೊಂಡು ಪರಮ ದುರಂತ ಮಹಿಮನ ಇಂತಹ ಮಹಿಮೆಯ ಉತ್ಕೃಷ್ಟ ಮತ್ತು ಕೊನೆಗಾಣದೇ ಇರತಕ್ಕಂಥ ಇಂಥ ಅತ್ಯೋತ್ಕೃಷ್ಟವಾಗಿರ್ತಕ್ಕಂಥ ಮಹಿಮೆಯನ್ನು ಯಾರಲ್ಲೂ ಯಾವಾಗಲೂ ಕಾಣಲಿಕ್ಕೆ ಶಕ್ಯ ಇಲ್ಲ ಅಂತ ಪರಮ ದುರಂತ ಮಹಿಮನ ದೌತ್ತ ಕರ್ಮ ನಿರಂತರದಲ್ಲಿ ಮಾಡುತ್ತಲೇ ತದ ಅಧೀನತ್ವ ಇದುವಳು ಪರಮಾತ್ಮನ ಅಧೀನತೆಯಲ್ಲೇ ಎಲ್ಲ ಕಾರ್ಯವನ್ನು ಮಾಡ್ತಾಳೆ ಯಾವತ್ತೂ ಸ್ವತಂತ್ರವನ್ನು ಕೂಡ ಅಪೇಕ್ಷೆ ಪಡೆದೇ ಇರತಕ್ಕಂಥ ಮಹಾತಾಯಿ ಅಂದರೆ ಜಗನ್ಮಾತೆ ಲಕ್ಷ್ಮೀ ದೇವಿ ಇಂತಹ ಲಕ್ಷ್ಮೀ ಹೇಗೆ ನೋಡ್ತಾಳೆ ಅಂದರೆ ಲಕ್ಷತೆ ದೃಶ್ಯತೆ ವಿಶ್ವಂಸ್ನಿಗ್ಧದೃಷ್ಟ್ಯಾಯಾ ನಿಶಮ್ ದೇವೇಶು ಯಾಚ ಮಹಾತಿ ಮಹಾಲಕ್ಷ್ಮೀ ಸಾಸ್ಮೃತ ಅಂತ ಜಗತ್ತಿನ ಎಲ್ಲರನ್ನು ಕೂಡ ವಾತ್ಸಲ್ಯ ಭಾವದಿಂದ ನೋಡ್ತಾಳೆ ಸಾಧಕರನ್ನ ಅತ್ಯಂತ ವಾತ್ಸಲ್ಯ ಭಾವದಿಂದ ನೋಡ್ತಾಳೆ ಆದ್ದರಿಂದ ಲಕ್ಷ್ಮೀ ದೇವಿಗೆ ಮಹಾಲಕ್ಷ್ಮೀ ಸಾಸ್ಮೃತ ಮಹಾಲಕ್ಷ್ಮಿ ಅಂತಲೇ ಹೆಸರು ಅಂತ ತಿಳಿಸ್ತಾರೆ ಇಷ್ಟೆಲ್ಲ ಸೌಭಾಗ್ಯ ಇದ್ದರೂ ಕೂಡ ತದ ಅಧೀನತ್ವ ಪರಮಾತ್ಮನ ಅಧೀನತ್ವವನ್ನು ಸಂತೋಷದಿಂದ ಬಯಸಿ ಅದನ್ನು ಒಪ್ಪಿಕೊಂಡು ಅದನ್ನು ಅಂಗೀಕಾರ ಮಾಡಿಕೊಂಡಿರ್ತಕ್ಕಂಥ ಮಹಾತಾಯಿ ಅಂತಾದರೆ ಲಕ್ಷ್ಮೀ ದೇವಿ ಅಂತ ತಿಳಿಸ್ತಾರೆ ಶ್ರೀಕೃಷ್ಣಾರ್ಪಣ